ಈಗ ಇನ್ನೊಂದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾರೆ ಪರಮ ರಹಸ್ಯವಾಗಿರ್ತಕ್ಕಂಥ ಈ ಕೃತಿಯನ್ನು ಯೋಗ್ಯರಿಗೆ ಮಾತ್ರ ಉಪದೇಶ ಮಾಡಬೇಕು ಕಂಡ ಕಂಡವರಿಗೆ ಉಪದೇಶವನ್ನು ಮಾಡಬಾರ್ದು ಪರಮತತ್ವರಹಸ್ಯವಿದು ಭೂಸುರರು ಕೇಳುವುದು ಸಾದರದಿ ನಿಷ್ಠುರುಗಳಿಗೆ ಮೂಢರಿಗೆ ಪಂಡಿತಮಾನಿ ಪಿಷುಣರಿಗೆ ಅರಸಿಕರಿಗೆ ಇದು ಪೇಳುವುದಲ್ಲ ಅನವರತ ಭಗವತ್ಪಾದ ಇವಳಾಂಬೃಹ ಮಧುಕರರಿ ಮಧುಕರರೆನಿಸುವರಿಗೆ ಅರಕುವುದು ಮೋದದಲ್ಲಿ ಪರಮತತ್ವರೂಪವಾಗಿರ್ತಕ್ಕಂಥ ರಹಸ್ಯ ಇದು ಇದನ್ನ ಭಕ್ತಿಯಿಂದ ಭೂಸುರರು ಜ್ಞಾನಿಗಳು ಮಾತ್ರ ಆಲಿಸಬೇಕು ನಿಷ್ಠುರುಗಳಿಗೆ ಮೂಡರಿಗೆ ಪಂಡಿತಮಾನಿಗಳಿಗೆ ಪಿಶುನರಿಗೆ ಅರಸಿಕರಿಗೆ ಇದನ್ನ ಯಾವತ್ತೂ ಉಪದೇಶ ಮಾಡಲಿಕ್ಕೆ ಹೋಗಬಾರ್ದು ಸದಾ ಭಗವಂತರ ಪಾದಕಮಲಗಳಲ್ಲಿ ದುಂಬಿಯಂತೆ ಇರುವಂತಹ ಭಕ್ತರಿಗೆ ಮಾತ್ರ ಇದನ್ನು ಸಂತೋಷದಿಂದ ತಿಳಿಸಬೇಕು ಇದು ಒಂದು ರೀತಿಯಾಗಿರುವಂಥ ಅರ್ಹತೆ ಅಂತ ತಿಳಿಸ್ತಾರೆ ಯಾರು ಭಗವದ್ಭಕ್ತಿಯನ್ನು ಹೊಂದಿರ್ತಾರೋ ಅಂತಾ ಯೋಗ್ಯರಿಗೆ ಮಾತ್ರ ಹೇಳಬೇಕು ಉಳಿದವರಿಗೆ ಹೇಳಬಾರದು ಅಂತ ನಿಷ್ಟೂರಿಗಳು ಅಂದರೆ ಕಠಿಣ ಮಾತಾಡೋರು ಕಟು ಮಾತಾಡೋರು ಪಂಡಿತಮಾನಿಗಳು ಅಂದರೆ ತನ್ನನ್ನು ಪಂಡಿತ ಅಂತ ತಾನಾಗಿ ತಪ್ಪಾಗಿ ತಿಳ್ಕೊಂಡಿರ್ತಾನ ಅವನು ಪಿಶುಣರು ಚಾಡಿಕೋರರು ಇಂಥವರು ಯಾರು ಭಗವದ್ಗತಾಶ್ರವಣಕ್ಕೆ ಅರ್ಹರಲ್ಲ ಅನರ್ಹರು ಅಂತ ತಿಳಿಸ್ತಾರೆ ಅನರ್ಹರಿಗೆ ಹೇಳಬಾರ್ದು ಅಂದರೆ ಯಾರಿಗೂ ಹೇಳಬಾರ್ದು ಅಂತ ಭ್ರಮೆ ಕೆಲವ್ರದ್ದು ಅದಕ್ಕಾಗಿ ಭಕ್ತರಿಗೆ ಸಂತೋಷದಿಂದ ಹೇಳಲೇಬೇಕು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಸಂತೋಷದಿಂದ ಕೇಳೋರಿಗೆ ಸಂತೋಷದಿಂದಲೇ ಹೇಳಬೇಕು ಅರಸಿಕರಿಗೆ ಸಾಮಾನ್ಯ ಕಾವ್ಯದ ಶ್ರವಣ ಅಧಿಕಾರವೂ ಇಲ್ಲ ಅನ್ನೋದು ಕವಿವಾಣಿ ಅರಸಿಕೇಶು ಕವಿತ್ವ ನಿವೇದಂ ಶಿರಸಿ ಮಾಲೀಕ ಮಾಲೀಕ ಮಾಲೀಕ ಇನ್ನು ಪರಮರಹಸ್ಯವಾಗಿರ್ತಕ್ಕಂಥ ತಾತ್ವಿಕ ಕಾವ್ಯದ ಶ್ರವಣಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅನ್ನೋದು ಕೈಮುತ್ಯ ಸಿದ್ಧ ಅಂತ ತಿಳಿಸ್ತಾರೆ ಇದು ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಪ್ರಮೇಯ ವೇದಾಧ್ಯಯನ ತತ್ವಜ್ಞಾನ ವಿಷ್ಣು ಭಕ್ತಿ ವಿಷಯ ವೈರಾಗ್ಯ ನಿಶಿತ ಕರ್ಮ ತ್ಯಾಗ ವಿಹಿತ ಕರ್ಮಗಳ ಆಚರಣೆ ಸದಾ ಭಗವಂತನಲ್ಲಿ ಸ್ಮರಣೆ ಇವು ಮುಖ್ಯವಾಗಿ ಎಲ್ಲವೂ ಕೂಡ ಮೋಕ್ಷಕ್ಕೆ ಸಾಧನಗಳು ಇವಿಷ್ಟೂ ಇಲ್ಲದೆ ಮೋಕ್ಷ ಇಲ್ಲ ಇವಿದ್ದರೆ ನಿಶ್ಚಯವಾಗಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಧ್ಯಯನ ಅಧ್ಯಾಪನ ಹರಿಧ್ಯಾನಗಳಿಂದ ವಿಶೇಷ ಲಾಭವೂ ಇದೆ ಅಧ್ಯಯನ ಅಧ್ಯಾಪನೆಗಳಲ್ಲಿ ಅಧ್ಯಾಪನಕ್ಕೇ ಹೆಚ್ಚು ಫಲ ಅಧ್ಯಯನಕ್ಕಿಂತ ಸಾವಿರ ಪಾಲು ಹೆಚ್ಚು ಫಲ ಇದೆ ಅದನ್ನು ರುಬ್ಬಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರಗುಣಿತಂ ಫಲಂತ್ ವೇದಾಧ್ಯಯನಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಫಲ ಅಧ್ಯಾಪನಕ್ಕೆ ಇರದಂತೆ ವೇದಾಧ್ಯಾಪನಕ್ಕಿಂತಲೂ ವೇದಕ್ಕೆ ಅರ್ಥವನ್ನು ಪ್ರತಿಭೆಯಿಂದ ಕಂಡುಕೊಳ್ಳೋದು ಕೋಟಿ ಹೆಚ್ಚು ಫಲವನ್ನು ಕೊಡುತ್ತೆ ಇನ್ನ ಅರ್ಥವನ್ನು ಯೋಗ್ಯ ಶಿಷ್ಯರಿಗೆ ರಹಸ್ಯವಾಗಿ ಉಪದೇಶ ಮಾಡಿದರೆ ಅನಂತ ಫಲ ಇದೆ ಯುಕ್ತಿ ಆಗಮಗಳ ಸಹಾಯದಿಂದ ಅರ್ಥವನ್ನು ಉಪಪಾದನ ಮಾಡುವಂತ ವ್ಯಾಖ್ಯಾನವನ್ನು ರಚನೆ ಮಾಡಿದರೆ ಇನ್ನೂ ಹೆಚ್ಚಿನ ಫಲ ಅಂತ ತಿಳಿಸ್ತಾರೆ ಶ್ರೀಮದ್ ಆಚಾರ್ಯರು ಋಗ್ಭಾಷದಲ್ಲಿ ಇಂತಹ ಭಗವಂತನ ಕಥೆಯ ಪರಮ ತತ್ವರಹಸ್ಯಗಳನ್ನು ಹರಿಭಕ್ತರಿಗೆ ಮಾತ್ರ ಉಪದೇಶ ಮಾಡಬೇಕು ಆದ್ದರಿಂದ ತಾನು ಪರಮಭಕ್ತಿಯನ್ನು ಪಡೆದು ಭಗವಂತನಿಗೆ ಪರಮ ಪ್ರೀತ್ಯಾಸ್ಪದನಾಗ್ತಾನೆ ಅವನಿಗಿಂತ ಹೆಚ್ಚು ಪ್ರಿಯರು ಭಗವಂತನಿಗೆ ಯಾರೂ ಇರೋದಿಲ್ಲ ಅವನ ಉಪದೇಶ ಶ್ರವಣ ಮಾಡೋನು ಕೂಡ ಮುಕ್ತಿ ಭಾಗಿ ಆಗ್ತಾನೆ ಪ್ರಿಯತಮೋ ತೋಮೇ ಆದರೆ ಇನ್ನೊಂದು ಎಚ್ಚರಿಕೆ ಹೇಳ್ತಾರೆ ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಉಪದೇಶ ಮಾಡಿದರೆ ಮಹಾಪಾಪ ಅಯೋಗ್ಯರಿಗೆ ಉಪದೇಶ ಮಾಡೋದು ಅಂದರೆ ವಿಷ್ಣು ತ್ಯಾಗ ಅನ್ನುವಂತಹ ದೋಷ ಅದು ಆದ್ದರಿಂದ ಅವನಿಗೆ ಸ್ವರ್ಗವೂ ಇಲ್ಲ ಮೋಕ್ಷವೂ ಇಲ್ಲ ಅಂತಾಗತ್ತೆ ಅಂತ ಅದೆ ಐತರೆಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ ಯಾರ್ಯಾರು ಅಯೋಗ್ಯರು ಅಂದರೆ ನಿಷ್ಠೂರುಗಳು ಮೂಡರು ಪಂಡಿತಮಾನಿಗಳು ಪಿಶನರು ಅರಚಿಕರು ಅಂತ ಒಂದು ದೊಡ್ಡ ಪಟ್ಟಿಯನ್ನೇ ದಾಸರು ನಮಗೆ ತಿಳಿಸ್ತಾರೆ ಅಯೋಗ್ಯರಿಗೆ ಉಪದೇಶ ಮಾಡಬಾರ್ದು ಅಂತ ಗೀತೆ ವೇದ ಉಪನಿಷತ್ತುಗಳು ಕೂಡ ಒಕ್ಕೊರಲಿನಿಂದ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ ನಾನೇ ವಾಸಿನೆ ಪ್ರಭ್ರೂಯಾನ್ ನಾ ಸಂವತ್ಸರ ವಾಸಿನೆ ನಾ ಪ್ರವಕ್ರೆ ಇಲ್ಲಿ ನಿಷ್ಠೂರುಗಳು ಅಂದರೆ ಈ ಕಾವ್ಯದಿಂದ ಏನಾಗತ್ತೆ ವೇದಾಂತ ಸೂತ್ರ ಭಾಷ್ಯಾದಿ ಮೂಲ ಗ್ರಂಥಗಳಲ್ಲಿ ಹೇಳಿದುದು ಏನಿದೆ ಇದರಲ್ಲಿ ಈ ರೀತಿಯಾಗಿ ನಿಷ್ಠೂರವಾಗಿ ಕುತರ್ಕಗಳನ್ನು ವಾದವನ್ನು ಯಾರು ಮಾಡ್ತಾನೋ ಅವನು ಮೂಡರು ಅಂದರೆ ಗ್ರಂಥದ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಅಜ್ಞಾನಿಗಳೇ ಮೂಡರು ಪಂಡಿತಮಾನಿಗಳು ಅಂದರೆ ನಾನೇ ಪಂಡಿತ ನನಗೆ ತಿಳಿದೇ ಇರತಕ್ಕಂಥ ಪ್ರಮೇಯ ಏನಿದೆ ಇದರಲ್ಲಿ ಅದನ್ನು ತಿರಸ್ಕಾರ ಮಾಡೋದಂದರೆ ನನಗೆಲ್ಲ ಗೊತ್ತಿದೆ ನನಗೇ ಗೊತ್ತಿಲ್ಲದೆ ಇರೋವಂಥದ್ದು ಏನಿದೆ ಇದರಲ್ಲಿ ಅಂತ ಈ ರೀತಿಯಾಗಿ ತಿರಸ್ಕಾರ ಭಾವದಿಂದ ನೋಡೋರು ಪಿಶುಣರು ಅಂದರೆ ಇಲ್ಲ ಸಲ್ಲದ ಮಾಡಿ ಇತರರೂ ಗ್ರಂಥ ಓದದಂತೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥವರು ಅರಸಿಕರು ಅಂದರೆ ಭಕ್ತಿ ರಸವನ್ನು ಸವಿಯಲಾರದೆ ಇದ್ದಂಥವರು ಅರಸಿಕರು ಇಂತಹ ಅಯೋಗ್ಯರಿಗೆ ವಿದ್ಯುಕ್ತವಾಗಿ ಉಪದೇಶವನ್ನು ನೀಡಬಾರದು ಆದ್ದರಿಂದ ಪರಮ ತತ್ವ ರಹಸ್ಯವಿದು ಇದು ಅತ್ಯಂತ ರಹಸ್ಯವಾಗಿರುವಂತ ತತ್ವ ಪ್ರಮೇಯ ಭೂಸುರರು ಕೇಳೋದು ಇದನ್ನು ಭೂಸುರರು ಅಂದರೆ ಜ್ಞಾನಿಗಳು ಭಗವಂತನಲ್ಲಿ ಭಗವತ್ ಭಕ್ತಿ ಇರುವಂತಹವರು ಅವರು ಮಾತ್ರ ಆಧಾರದಿಂದ ಇದನ್ನು ಕೇಳಬೇಕು ನಿಷ್ಠುರುಗಳಿಗೆ ಮೂಢರಿಗೆ ಇತ್ಯಾದಿ ಅನಧಿಕಾರಿಗಳಿಗೆ ಇದನ್ನು ಹೇಳಬಾರದು ಅಂತ ತಿಳಿಸ್ತಾರೆ